ನಂಬರ್ 20. ನಿಮ್ಮ ಹೋಟ್ಲಲ್ಲಿ ರೂಮ್ ಬಾಡಿಗೆಗಿದೆಯ ನಿಮ್ಮ ಹೋಟ್ಲಲ್ಲಿ ರೂಮ್ ಇದೆ ಸರ್ ಇದೆ ಸರ್ ನಿಮ್ಗೆ ಎಂತ ರೂಮ್ ಬೇಕು ನಿಮ್ಗೆ ಎಂಥ ರೂಮ ಬೇಕು ಸಿಂಗಲ್ ರೂಮ್ ಬೇಕೋ ಡಬಲ್ ರೂಮ್ ಬೇಕೋ ಸಿಂಗಲ್ ರೂಮ್ ಬೇಕೋ ಡಬಲ್ ರೂಮ್ ಬೇಕೋ ನಾವಿಬ್ ನಾವಿಬ್ಬ್ರಿದೀವಿ ಆದ್ರಿಂದ ನಮ್ಗೆ ಡಬಲ್ ರೂಮ್ ಬೇಕು ಆದ್ರಿಂದ ನಮಗ್ ಡಬಲ್ ರೂಮ್ ಬೇಕು ಡಬಲ್ ರೂಮ್ಗೆ ಒಂದು ದಿನಕ್ಕೆ ಬಾಡಿಗೆ ಎಷ್ಟು ಡಬಲ್ ರೂಮ್ಗೆ ಒಂದಿನ ಬಾಡಿಗೆ ಎಷ್ಟು ಡಬಲ್ ರೂಮ್ಗೆ ಬಾಡಿಗೆ ಇಪ್ಪತ್ತೈದು ರೂಪಾಯಿ ಡಲ್ ರೂಮ್ಗೆ ಬಾಡಿಗೆ ಇಪ್ಪತ್ತೈದು ರೂಪಾಯಿಲ್ವಾ ಕಡಿಮೆ ಇಲ್ಲ ಸರ್ ಇದೇ ಕಡಿಮೆದು ಬೇರೆ ಎಲ್ಲಾ ಇನ್ನು ಜಾಸ್ತಿ ಬೇರೆ ಎಲ್ಲ ಇನ್ನು ಜಾಸ್ತಿ ಇಪ್ಪತ್ತೈದು ರೂಪಾಯಿಂದು ಒಂದ್ ರೂಮ್ ಕುಡಿ ಇಪ್ಪತ್ತೈದು ರೂಪಾಯಿಂದು ಒಂದ್ ರೂಮ್ ಕುಡಿ ಎಯ್ ಮಾಣಿ ಇಲ್ಬಾ ಎಯ್ ಮಾಣಿ ಇಲ್ಬಾ ಇವರಿಗೆ ಮೂವತ್ತೈದನೇ ನಂಬರ್ ರೂಮ್ ತೋರಿಸು ಇವರಿಗೆ ಮೂವತ್ತೈದನೇ ನಂಬರ್ ರೂಮ್ ತೋರಿಸು ಇಲ್ಲಿ ಮದ್ರಾಸ್ ಊಟ ಇದೆಯಾ ಇಲ್ಲಿ ಮದ್ರಾಸ್ ಊಟ ಇದೆಯಾ ಇಲ್ಲ ಸರ್ ನಮ್ಮಲ್ಲಿ ಬಾಂಬೆ ಊಟ ಮಾತ್ರ ಇದೆ ಇಲ್ಲ ಸರ್ ನಮ್ಮಲ್ಲಿ ಬಾಂಬೆ ಊಟ ಮಾತ್ರ ಇದೆ ನನಗೇನೋ ಬಾಂಬೆ ಊಟನೇ ಇಷ್ಟ ನನಗೇನೋ ಬಾಂಬೆ ಊಟಾನೇ ಇಷ್ಟ ಆದ್ರೆ ನನ್ನ ಹೆಂಡತಿಗೆ ಅದ ಬೇಡ ನನ್ನ ಹೆಂಡತಿಗೆ ಅದ್ ಬೇಡ ಅವಳಿಗೆ ಚಪಾತಿ ಇಷ್ಟ ಇಲ್ಲ ಅವಳಿಗೆ ಚಪಾತಿ ಇಷ್ಟ ಇಲ್ಲ ಹತ್ತಿರದಲ್ಲಿ ಎಲ್ಲರೂ ಬೇರೆ ಹೋಟ್ಲ್ ಇದೆಯಾ ಹತ್ತಿರದಲ್ಲೇ ಎಲ್ಲರೂ ಬೇರೆ ಹೋಟ್ಲ್ ಇದೆಯಾ ಹತ್ತಿರದಲ್ಲೇ ಒಂದು ಹೋಟೆಲ್ ಇದೆ ಹತ್ತಿರದಲ್ಲೇ ಒಂದು ಹೋಟೆಲ್ ಇದೆ ಅದರ ಹೆಸರು ರಾಘವೇಂದ್ರ ಭವನ್ ಅದರ ಹೆಸರು ರಾಘವೇಂದ್ರ ಭವನ್ ನಿಮ್ಗೆ ಅದು ಗೊತ್ತಿಲ್ವಾ ನಿಮಗೆ ಅದು ಗೊತ್ತಿಲ್ವಾ ಇಲ್ಲ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಅದು ಎಲ್ಲಿದೆ ಸ್ವಲ್ಪ ಹೇಳಿ ಅದೇಲ್ಲಿದೆ ಸ್ವಲ್ಪ ಹೇಳಿ ನಿಮಗೆ ಪ್ರಭಾ ಟಾಕೀಸ್ ಗೊತ್ತಾ ನಿಮಗೆ ಪ್ರಭಾ ಟಾಕೀಸ್ ಗೊತ್ತಾ ಆ ಟಾಕೀಸ್ ಪಕ್ಕದ ಓಣಿಯಲ್ಲಿ ರಾಘವೇಂದ್ರ ಭವನ್ ಇದೆ ಆ ಟಾಕೀಸ್ ಪಕ್ಕದ ಓಣಿಯಲ್ಲಿ ರಾಘವೇಂದ್ರ ಭವನ್ ಇದೆ ಅಲ್ಲಿ ಮದ್ರಾಸ್ ಊಟ ಇದೆ ಮದ್ರಾಸ್ ಊಟ ಇದೆ ನಿಮ್ ಹೋಟ್ಲಲ್ಲಿ ಬೆಳಿಗ್ಗೆ ತಿಂಡಿಗೆ ಏನೇನಿರುತ್ತೆ ನಿಮ್ ಹೋಟ್ಲಲ್ಲಿ ಬೆಳಗೆ ತಿಂಡಿಗೆ ಏನೇನಿರುತ್ತೆ ನಮ್ಮಲ್ಲಿ ಇಡ್ಲಿ ವಡೆ ಸಾಂಬಾರ್ ನಮ್ಮಲ್ಲಿ ಇಡ್ಲಿ ವಡೆ ಸಾಂಬಾರ್ ಮಸಾಲೆ ದೋಸೆ ರವೆ ದೋಸೆ ಪೂರಿ ಎಲ್ಲಾ ಇರುತ್ತೆ ಮಸಾಲೆ ದೋಸೆ ರವೆ ದೋಸೆ ಪೂರಿ ಎಲ್ಲ ಇರುತ್ತೆ ನಮಗೆ ಇಡ್ಲಿ ವಡೆ ಸಾಂಬಾರ್ ಸಾಕು ನಮಗೆ ಇಡ್ಲಿ ವಡೆ ಸಾಂಬಾರ್ ಸಾಕು ಎಷ್ಟೆಷ್ಟು ಕಳ್ಸಲಿ ಎಷ್ಟೆಷ್ಟು ಕಳಿಸ್ಲಿ ಎಲ್ಲಾ ಎರಡು ಎರಡು ಕಳಿಸ್ಲ ಎಲ್ಲ ಎರಡೆರಡು ಕಳಸಲಾ. ವಡೆ ಸಾಂಬಾರ್ ಎರಡೇ ಪ್ಲೇಟ್ ಸಾಕು ವಡೆ ಸಾಂಬಾರ್ ಎರಡೇ ಪ್ಲೇಟ್ ಸಾಕು ಆದ್ರೆ ಇಡ್ಲಿ ಎರಡು ಪ್ಲೇಟ್ ಸಾಲಲ್ಲ ಆದ್ರೆ ಇಡ್ಲಿ ಎರಡು ಪ್ಲೇಟ್ ಸಾಲಲ್ಲ ಮೂರ್ ಪ್ಲೇಟ್ ಕಳ್ಸಿ ಮೂರ್ ಪ್ಲೇಟ್ ಕಳ್ಸಿ ಏನು ಸಿಹಿ ತಿಂಡಿ ಬೇಡುವ ಸರ್ ಏನು ಸಿಹಿ ತಿಂಡಿ ಬೇಡವಾ ಸರ್ ಬೇಡ ಬೇಡ ಡ್ರಿಲ್ಸ್ ರಿಪಿಟೇಷನ್ ಡ್ರಿಲ್ ರಿಪಿಟ್ ಆಫ್ಟರ್ ಮೀ ನಿಮಗೆ ಎಂತ ರೂಮ್ ಬೇಕು ನಿಮಗೆ ಎಂತ ರೂಮ್ ಬೇಕು ನಿಮಗೆ ಎಂತ ಸೀರೆ ಬೇಕು ನಿಮಗೆ ಎಂತ ಸೀರೆ ಬೇಕು ಎಂತ ಪೆನ್ ಬೇಕು ಎಂತ ಪೆನ್ ಬೇಕು ನಿಮಗೆ ಸಿಂಗಲ್ ರೂಮ್ ಡಬಲ್ ರೂಮ್ ಬೇಕು ನಿಮಗೆ ಸಿಂಗಲ್ ರೂಮ್ ಬೇಕೋ ಡಬಲ್ ರೂಮ್ ಬೇಕೋ ಅವ್ರಿಗೆ ಬಿಳಿ ಸಿರೆ ಬೇಕೋ ನೀಲಿ ಸಿರೆ ಬೇಕೋ ಅವ್ರಿಗೆ ಬಿಳಿ ಸೀರೆ ಬೇಕೋ ನೀಲಿ ಸೀರೆ ಬೇಕು ನಿಮ್ ನಾಯಿಗೆ ಮಾಂಸ ಬೇಕೋ ಬಿಸ್ಕೆಟ್ ಬೇಕು ನಿಮ್ ನಾಯಿಗೆ ಮಾಂಸ ಬೇಕೋ ಬಿಸ್ಕತ್ ಬೇಕೋ ನಮಗೆ ಡಬಲ್ ರೂಮ್ ಡಬಲ್ ರೂಮ್ ರಜಾ ನನಗೆ ಎರಡು ದಿನ ರಜಾ ಬೇಕು ಅವನಿಗೆ ಬಾಡಿಗೆ ಅವನಿಗೆ ಬಾಡಿಗೆಗೆ ಮನೆ ಬೇಕು ತಿಂಡಿಗೆ ದುಡ್ಡು ಬೇಕು ಅವಳಿಗೆ ತಿಂಡಿಗೆ ದುಡ್ಡು ಬೇಕು ಅದಕ್ಕೆ ಹಾಲ್ ಬೇಕು ಅದಕ್ಕೆ ಹಾಲ್ ಬೇಕು ನನಗೆ ಬಾಂಬೆ ಊಟ ಇಷ್ಟ ನನಗೆ ಬಾಂಬೆ ಊಟ ಇಷ್ಟ ನಮಗೆ ಚಿಕ್ಕ ಮಗು ಇಷ್ಟ ನಮಗೆ ಚಿಕ್ಕ ಇಷ್ಟ ಅವರಿಗೆ ಜಾಮೂನ್ ಇಷ್ಟ ಅವರಿಗೆ ಜಾಮೂನ್ ಇಷ್ಟ ನನ್ ಹೆಂಡತಿಗೆ ಬಾಂಬೆ ಊಟ ಬೇಡ ನನ್ ಹೆಂಡತಿಗೆ ಬಾಂಬೆ ಊಟ ಬೇಡ ಅವಳಿಗೆ ಬಿಳಿ ಲಂಗ ಬೇಡ ನನಗೆ ಕಾಫಿ ಬೇಡ चपाती चपाती इला नमगे मन इ प्रभा नम मन ग ನನಗೆ ಪ್ರಭಾ ಗೊತ್ತು ಅವರಿಗೆ ತಮಿಳ್ ಗೊತ್ತು ಅವರಿಗೆ ತಮಿಳು ಗೊತ್ತು ಅವಳಿಗೆ ಆನಂದ ಗೊತ್ತು ಅವಳಿಗೆ ಆನಂದ್ ಗೊತ್ತು ನನಗೆ ನಿಮ್ಮನೆ ಗೊತ್ತಿಲ್ಲ ನನಗೆ ನಿಮ್ಮನೆ ಗೊತ್ತಿಲ್ಲ ಅವರಿಗೆ ತಮಿಳು ಗೊತ್ತಿಲ್ಲ ಅವರಿಗೆ ತಮಿಳು ಗೊತ್ತಿಲ್ಲ ವಡೆ ಸಾಂಬಾರ್ ಎರಡು ಪ್ಲೇಟ್ ಸಾಕು ವಡೆ ಸಾಂಬಾರ್ ಎರಡು ಪ್ಲೇಟ್ ಸಾಕು ನನಗೆ ಎರಡು ಚಪಾತಿ ಸಾಕು ನನಗೆ ಎರಡು ಚಪಾತಿ ಸಾಕು ಅವರಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ಸಾಕು ಅವರಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ಸಾಕು ಇಡ್ಲಿ ಎರಡು ಪ್ಲೇಟ್ ಸಾಲಲ್ಲ ಇಡ್ಲಿ ಎರಡು ಪ್ಲೇಟ್ ಸಾಲಲ್ಲ ಅವಳಿಗೆ ಐದು ಚಪಾತಿ ಸಾಲಲ್ಲ ಚಾತಿ ಸಾಲಲ್ಲ ದಕ್ಕೆ ನೂರು ರೂಪಾಯಿ ಸಾಲಲ್ಲ ದಾವಳಿ ಹಬ್ಬಕ್ಕೆ ನೂರು ರೂಪಾಯಿ ಸಾಲಲ್ಲ ನಿಮ್ಗೇನು ಸಿಹಿ ತಿಂಡಿ ಬೇಡ್ವಾಹಿ ತಿಂಡಿ ಬೇಡವಾ ಅವ್ರಿಗೆ ಮಧ್ಯಾಹ್ನ ಊಟ ಬೇಡ್ವಾ ಮಧ್ಯಾಹ್ನ ಊಟ ಬೇಡ್ವಾ ನಿಮಗೆ ಹೊಸ ಸೀರೆ ಬೇಡವಾ ನಿನಗೆ ಹೊಸ ಸೀರೆ ಬೇಡವಾಲ್ಡಪ್ ಡ್ರಿಲ್ ಮಾಡಲ್ ಬೇಕು ಲಂಗ ಬೇಕು ಬಿಳಿ ಲಂಗ ಬೇಕು ಹೊಸ ಬಿಳಿ ಲಂಗ ಬೇಕು ಹಬ್ಬಕ್ಕೆ ಹೊಸ ಬಿಳಿ ಲಂಗ ಬೇಕು ದೀಪಾವಳಿ ಹಬ್ಬಕ್ಕೆ ಹೊಸ ಬಿಳಿ ಲಂಗ ಬೇಕು ನನಗೆ ದೀಪಾವಳಿ ಹಬ್ಬಕ್ಕೆ ಹೊಸ ಬಿಳಿ ಲಂಗಾ ಬೇಕು ನಾವು ಬಿಲ್ಡಪ್ ಸಾಕು ಸಿರೆ ಸಾಕು ನಾಲ್ಕು ಸಿರೆ ಸಾಕು गौरी के साकू।, साकू। चपाती साल ಎರಡು ಚಪಾತಿ ಸಾಲಲ್ಲ ಊಟಕ್ಕೆ ಎರಡು ಚಪಾತಿ ಸಾಲಲ್ಲ ಅವನಿಗೆ ಊಟಕ್ಕೆ ಎರಡು ಚಪಾತಿ ಸಾಲಲ್ಲ ಬೇಕು ತಿಂಡಿಬೇಕು ಸಿಹಿ ತಿಂಡಿಬೇಕು ತುಂಬಾ ಸಿಹಿ ತಿಂಡಿಬೇಕು ಮನುವಿಗೆ ತುಂಬಾ ಸಿಹಿ ತಿಂಡಿಬೇಕು ಬೇಡ सहवासा, बेडा, उशन सहवा भावगीतेष्ट कन्ड भावगीते भरतन कवगी संगीत इष्ट ಶಾಸ್ತ್ರೀಯ ಸಂಗೀತ ಇಷ್ಟ ಇಲ್ಲ ಅವನಿಗೆ ಸಂಗೀತ ಚೆನ್ನಾಗಿ ಗೊತ್ತು ತುಂಬಾ ಚೆನ್ನಾಗಿ ಗೊತ್ತು ನೀನು ತುಂಬಾ ಚೆನ್ನಾಗಿ ಗೊತ್ತು ಅವನಿಗೆ ನೀನು ತುಂಬಾ ಚೆನ್ನಾಗಿ ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ ಅಲಕನಂದನಿಗೆ ಸುನಂದ ಗೊತ್ತಿಲ್ಲ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಅವರಿಗೆ ಕಥೆ ಗೊತ್ತು ಅವರಿಗೆ ಕಥೆ ಗೊತ್ತಿಲ್ಲ ನೌಗೆ ತಮಿಳು ಅಧ್ಯಾಪಕರು ಗೊತ್ತು ನನಗೆ ತಮಿಳು ಅಧ್ಯಾಪಕರು ಗೊತ್ತಿಲ್ಲ ಅವಳಿಗೆ ಶಾಲಿಮಾರ್ ಥಿಯೇಟರ್ ಗೊತ್ತು ಅವಳಿಗೆ ಶಾಲಿಮಾರ್ ಥಿಯೇಟರ್ ಗೊತ್ತಿಲ್ಲ ಅವರಿಗೆ ಬೆಂಗಳೂರಿನಲ್ಲಿ ವಿಧಾನ ವಿಧಾನಸೌಧ ಗೊತ್ತು ಅವರಿಗೆ ಬೆಂಗಳೂರಿನಲ್ಲಿ ವಿಧಾನಸೌಧ ಗೊತ್ತಿಲ್ಲ ಮಾಡಲ್ ನನಗೆ ಹಾಲು ಬೇಕು ನನಗೆ ಹಾಲು ಬೇಡ ನಾವು ಟ್ರಾನ್ಸ್ಫಾರ್ಮ್ ಅವರಿಗೆ ಬೆಳಿಗ್ಗೆ ಕಾಫಿ ಬೇಕು अवरिगे काफी बेडा। बेकू। नईरपन कदम बेड नम ಮೂರು ಮಕ್ಕಳು ಬೇಕು ನಮಗೆ ಮೂರು ಮಕ್ಕಳು ಬೇಡ ಮೋಡಲ್ ನನಗೆ ಕಿತ್ತಳೆ ಹಣ್ಣು ಇಷ್ಟ ನನಗೆ ಕಿತ್ತಳೆ ಹಣ್ಣು ಇಷ್ಟ ಇಲ್ಲ ನೌ ಟ್ರಾನ್ಸ್ಫಾರ್ಮ್ ಟೆರಿವುಲ್ ಪ್ಯಾಂಟ್ ಇಷ್ಟ ನನಗೆ ಟೆರಿವುಲ್ ಪ್ಯಾಂಟ್ ಇಷ್ಟ ಇಲ್ಲ ನಮಗೆ ದಿನಕ್ಕೆ ಐದು ಗಂಟೆ ಕ್ಲಾಸ್ ಇಷ್ಟ ನಮಗೆ ದಿನಕ್ಕೆ ಐದು ಗಂಟೆ ಕ್ಲಾಸ್ ಇಷ್ಟ ಇಲ್ಲ ಅವಳಿಗೆ ಕೋಳಿ ಮೊಟ್ಟೆ ಇಷ್ಟ ಅವಳಿಗೆ ಕೋಳಿ ಮೊಟ್ಟೆ ಇಷ್ಟ ಇಲ್ಲ ಮಾಡೆಲ್ ನನಗೆ ನೂರು ರೂಪಾಯಿ ಸಾಕು ನನಗೆ ನೂರು ರೂಪಾಯಿ ಸಾಲಲ್ಲ ನೌ ಟ್ರಾನ್ಸ್ಫಾರ್ಮ್ಗೆ ನನಗೆ ಎರಡು ಮಕ್ಕಳು ಸಾಕು. ನನಗೆ ಎರಡು ಮಕ್ಕಳು ಸಾಲಲ್ಲ ಅವಳಿಗೆ ನಾಲ್ಕು ಸೀರೆ ಸಾಕು ಅವಳಿಗೆ ನಾಲ್ಕು ಸೀರೆ ಸಾಲಲ್ಲ ನನಗೆ ಈ ಸಣ್ಣ ಮನೆ ಸಾಕು ನನಗೆ ಈ ಸಣ್ಣ ಮನೆ ಸಾಲಲ್ಲ ಅವರಿಗೆ ಐನೂರು ರೂಪಾಯಿ ಸಂಬಳ ಸಾಕು ಅವನಿಗೆ ಐನೂರು ರೂಪಾಯಿ ಸಂಬಳ ಸಾಲಲ್ಲ ಮಾಡಲ್ ಅವನಿಗೆ ಈಗ ಕಾಫಿ ಬೇಕು ಅವನಿಗೆ ಈಗ ಕಾಫಿ ಬೇಕಾ ನಾವು ಟ್ರಾನ್ಸ್ಫಾರ್ಮ್ ಅವಳಿಗೆ ಹತ್ತು ರೂಪಾಯಿ ಬೇಕು ಅವಳಿಗೆ ಹತ್ತು ರೂಪಾಯಿ ಬೇಕಾ ನಾಯಿಗೆ ಮೂಳೆ ಬೇಕು ನಾಯಿಗೆ ಮೂಳೆ ಬೇಕಾ ನೀಲನಿಗೆ ಹೊಸ ಸೀರೆ ಬೇಕು ಲೀಲಿಗೆ ಹೊಸ ಸೀರೆ ಬೇಕಾ ಮಾಡೆಲ್ ಅವರಿಗೆ ಈ ಪುಸ್ತಕ ಬೇಡ್ವಾ ನೌ ಫಾರ್ಮ್ ಅವರಿಗೆ ಈ ಹಣ್ಣು ಬೇಡ ಅವರಿಗೆ ಈ ಹಣ್ಣು ಬೇಡ್ವಾ अर्पिते आस बेड अर्पिते आस बेडवा निगे मन बेड़ा ನಿಮಗೆ ಈ ಮನೆ ಬೇಡ್ವಾ ಮಾಡೆಲ್ ನಿನಗೆ ನೂರು ರೂಪಾಯಿ ಸಾಕು ನಿನಗೆ ನೂರು ರೂಪಾಯಿ ಸಾಕಾ ನೌ ಟ್ರಾನ್ಸ್ಫಾರ್ಮ್ ನಿನಗೆ ನಾಲ್ಕು ಚಪಾತಿ ಸಾಕು ನಿನಗೆ ನಾಲ್ಕು ಚಪಾತಿ ಸಾಕ ಅವಳಿಗೆ ಬಿಳಿ ಸೀರೆ ಸಾಕು ಅವಳಿಗೆ ಎರಡು ಬಿಳಿ ಸೀರೆ ಸಾಕ ನನಗೆ ಬೆಳಿಗ್ಗೆ ತಿಂಡಿಗೆ ಎರಡು ಇಡ್ಲಿ ಸಾಕು ನನಗೆ ಬೆಳಗ್ಗೆ ತಿಂಡಿಗೆ ಎರಡು ಇಡ್ಲಿ ಸಾಕಾ? ಮಾಡಲ್. ನಿಮಗೆ ಐನೂರು ನಿಮಗೆ ಐನೂರು ರೂಪಾಯಿ ಸಾಲಲ್ವಾ ನಾವು ಟ್ರಾನ್ಸ್ಫಾರ್ಮ್ ನಿಮಗೆ ಎರಡು ದಿನ ರಜಾ ಸಾಲಲ್ಲೇ ಎರಡು ದಿನ ರಜಾ ಸಾಲಲ್ವಾ ಅವರಿಗೆ ಈ ಮನೆ ಸಾಲಲ್ಲ ಅವರಿಗೆ ಈ ಮನೆ ಸಾಲಲ್ವಾ ನಾಯಿಗೆ ಅಷ್ಟು ಮಾಂಸ ಸಾಲಲ್ಲ ನಾಯಿಗೆ ಅಷ್ಟು ಮಾಂಸ ಸಾಲಲ್ಲ ಮಾಡಲ್ ಅವರಿಗೆ ಅವರಿಗೆ ಮಲ್ಲಿಕಾರ್ಜುನ್ ಗೊತ್ತಾ ನೌ ಟ್ರಾನ್ಸ್ಫಾರ್ಮ್ ಅವರಿಗೆ ನನ್ನ ಸ್ನೇಹಿತ ರವಿ ಗೊತ್ತು ಅವರಿಗೆ ನನ್ನ ಸ್ನೇಹಿತ ರವಿ ಗೊತ್ತಾ ನಿಮಗೆ ಶಾಲಿಮಾರ್ ಥಿಯೇಟರ್ ಗೊತ್ತು ನಿಮಗೆ ಶಾಲಿಮಾರ್ ಥಿಯೇಟರ್ ಗೊತ್ತಾ ಅವನಿಗೆ ಎಸ್ಆರ್ ಎಲ್ ಪ್ರಿನ್ಸಿಪಾಲ್ ಗೊತ್ತು ಅವರಿಗೆ ಎಸ್ಆರ್ ಎಲ್ ಸಿ ಪ್ರಿನ್ಸಿಪಾಲ್ ಗೊತ್ತಾ ಮಾಡೆಲ್ ನಿನಗೆ ಶಾಲಿನಿ ಗೊತ್ತಿಲ್ಲ ನಿನಗೆ ಶಾಲಿನಿ ಗೊತ್ತಿಲ್ವಾ ನೌ ಟ್ರಾನ್ಸ್ಫಾರ್ಮ್ ನಿನಗೆ ನಮ್ಮ ಮನೆ ಗೊತ್ತಿಲ್ಲ ನಿನಗೆ ನಮ್ಮ ಮನೆ ಗೊತ್ತಿಲ್ವಾ ನನಗೆ ಪಟ್ನಾಯಕ್ ಗೊತ್ತಿಲ್ಲ ನನಗೆ ಪಟ್ನಾಯಕ್ ಗೊತ್ತಿಲ್ವಾ ನಮ್ಮ ನಾಯಿಗೆ ನೀವು ನಮ್ಮ ನಾಯಿಗೆ ನೀವು ಗೊತ್ತಿಲ್ವಾ ಮಾಡೆಲ್ ಅವರಿಗೆ ಈ ಸೀರೆ ಇಷ್ಟ ಅವರಿಗೆ ಈ ಸೀರೆ ಇಷ್ಟನಾ ನೌ ಟ್ರಾನ್ಸ್ಫಾರ್ಮ್ ಅವರಿಗೆ ಈ ಪುಸ್ತಕ ಇಷ್ಟ ಅವರಿಗೆ ಈ ಪುಸ್ತಕ ಇಷ್ಟಾನ ಅವಳಿಗೆ ಮಲ್ಲಿಗೆ ಹೂ ಇಷ್ಟ ಅವಳಿಗೆ ಮಲ್ಲಿಗೆ ಹೂ ನಿಮಗೆ ಕನ್ನಡ ಸಿನಿಮಾ ಇಷ್ಟ ನಿಮಗೆ ಕನ್ನಡ ಸಿನಿಮಾ ಇಷ್ಟಾನ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡಲ್ ಅವರಿಗೆ ಚಿಕ್ಕಮನೆ ಬೇಕು ಇಷ್ಟ ಅವರಿಗೆ ಚಿಕ್ಕಮನೆ ಇಷ್ಟೇ ಚಿಕ್ಕಮನೆ ಇಷ್ಟೇ ಚಿಕ್ಕಮನೆ ಚಿಕ್ಕಮನೆ ಇಷ್ಟ ಇಲ್ಲ ನಮಗೆ ನಮಗೆ ಚಿಕ್ಕ ಮನೆ ಇಷ್ಟ ಸಾಕು ನಮಗೆ ಚಿಕ್ಕ ಸಾಕು ಚಿಕ್ಕ ಸಾಕು ಚಿಕ್ಕ ಸಾಲಲ್ಲೂಟ್ ನನಗೆ ಒಂದು ಚಪಾತಿ ಸಾಕು ನಿನಗೆ ನಿನಗೆ ಒಂದು ಚಪಾತಿ ಸಾಕು ದೋಸೆ ನಿನಗೆ ಒಂದು ದೋಸೆ ಸಾಕು ಎರಡು ನಿನಗೆ ಎರಡು ದೋಸೆ ಸಾಕು ಸಾಲಲ್ಲ ನಿನಗೆ ಎರಡು ದೋಸೆ ಸಾಲಲ್ಲ ಅವನಿಗೆ ಆವನಿಗೆ ಎರಡು ದೋಸೆ ಸಾಲಲ್ಲ ಬೇಕು ಆವನಿಗೆ ಎರಡು ದೋಸೆ ಬೇಕು ಇಡ್ಡಲಿ ಆವನಿಗೆ ಎರಡು ಇಡ್ಡಲಿ ಬೇಕು ಕಮಲನಿಗೆ ಕಮಲನಿಗೆ ಎರಡು ಇಡ್ಡಲಿ ಬೇಕು ಚಿಕ್ಕ ಕಮಲನಿಗೆ ಚಿಕ್ಕ ಇಡ್ಡಲಿ ಬೇಕು ಕಿತ್ತಳೆ ಹಣ್ಣು ಕಮಲನಿಗೆ ಚಿಕ್ಕ ಕಿತ್ತಳೆ ಹಣ್ಣು ಬೇಕು ಅವರಿಗೆ ನಿಮ್ಮ ತಂದೆ ಗೊತ್ತು ನನಗೆ ನನಗೆ ನಿಮ್ಮ ತಂದೆ ಗೊತ್ತು ತಾಯಿ ನನಗೆ ನಿಮ್ಮ ತಾಯಿ ಗೊತ್ತು ನನ್ನ ನನಗೆ ನನ್ನ ತಾಯಿ ಗೊತ್ತು ಸೀತಮ್ಮನಿಗೆ ಸೀತಮ್ಮನಿಗೆ ನನ್ನ ತಾಯಿ ಗೊತ್ತು ಅಕ್ಕ ಸೀತಮ್ಮನಿಗೆ ನನ್ನ ಅಕ್ಕ ಗೊತ್ತು ಗೊತ್ತಿಲ್ಲ ಸೀತಮ್ಮನಿಗೆ नोहन सीता मोहन अद्यापक ಸೀತಮ್ಮನಿಗೆ ಮೋಹನನ ಅಧ್ಯಾಪಕರು ಗೊತ್ತಿಲ್ಲ